ಪರಮದಯಾಮಯನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಇರ ಜುಲ್ ಭೂಮಿಯು ತನ್ನ ಸಂಪೂರ್ಣ ಉಗ್ರತೆಯೊಂದಿಗೆ ಕುಲುಕಲ್ಪಡುವಾಗ ಭೂಮಿಯು ತನ್ನೊಳಗಿನ ಸಕಲ ಹೊರೆಗಳನ್ನು ಹೊರ ಹಾಕಿ ಬಿಡುವಾಗ ಮತ್ತು ಮನುಷ್ಯನು ಇದಕ್ಕೇನಾಗುತ್ತಿದೆ ಎನ್ನುವಾಗಿಸುಅದಿ ಅನ್ನ ಒಬ್ಬ ಕೌಹಾಲ ಅಂದು ಅದು ತನ್ನ ಮೇಲೆ ಗತಿಸಿದ ಸ್ಥಿತಿಗತಿಗಳನ್ನು ವಿವರಿಸುವುದು ಏಕೆಂದರೆ ನಿನ್ನ ಪ್ರಭು ಅದಕ್ಕೆ ಹಾಗೆ ಮಾಡಬೇಕೆಂದು ಅಪ್ಪಣೆ ಕೊಟ್ಟಿರುವನು ಅಂದು ಜನರು ವಿಭಿನ್ನ ಸ್ಥಿತಿಗಳಲ್ಲಿ ಮರಳುವರು ಇದು ಅವರ ಕರ್ಮಗಳು ಅವರಿಗೆ ತೋರಿಸಲ್ಪಡಲಿಕ್ಕಾಗಿ ತರುವಾಯ ಅಣುಗಾತ್ರದಷ್ಟು ಪುಣ್ಯ ಕಾರ್ಯವೆಸಗಿದವನು ಅದನ್ನು ಕಂಡೇ ಒಳದವ್ವ ಮತ್ತು ಅಣುಗಾತ್ರದಷ್ಟು ಪಾಪಕಾರ್ಯವೆಸಗಿದವನು ಅದನ್ನು ಕಂಡೇ ತಿರುವನು.